ಸಹ ನಾವವತು ಸಹನೌನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿನವೀತಮಸ್ತು ಮಾದಷಾವಹೈ ಓ ಶಾಂತಿಶಾಂತಿ ಹರಿ ಓ ಎರಡನೇ ವಲಯ ಹತ್ತನೇ ಮಂತ್ರದಲ್ಲಿ ಯಮನ್ ಹೇಳ್ತಾನೆ ಅನಿತ್ಯವಾದ ವಸ್ತುಗಳಿಂದ ನಿತ್ಯವಾದ ವಸ್ತುಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲಿಯ ನಿಯಮ ಈಗ ಎರಡು ಲೋಕಗಳನ್ನು ಕುರಿತಾಗಿ ಇಲ್ಲಿ ವಿಚಾರ ಬರುತ್ತದೆ ಇಹಲೋಕ ಅಥವಾ ಮರ್ತ್ಯಲೋಕ ಇನ್ನೊಂದು ಸ್ವರ್ಗಲೋಕ ಈ ಎರಡು ಲೋಕಗಳ ವೈಶಿಷ್ಟ್ಯಗಳು ವ್ಯತ್ಯಾಸಗಳು ತಾರತಮ್ಯ ಯಾವುದು ಹೆಚ್ಚು ಯಾವುದು ಕೆಳ ಹಂತದ್ದು ಇತ್ಯಾದಿ ವಿವೇಚನೆ ಆರಂಭದಿಂದಲೇ ಬರ್ತದೆ ಅಲ್ಲೆಲ್ಲ ಕಂಡ ಹಾಗೆ ಮರ್ತ್ಯಲೋಕ ಕ್ಷಣಿಕವಾದದ್ದು ಈವಾಗ ಇರುತ್ತೆ ಮುಂದಿನ ಕ್ಷಣದಲ್ಲಿ ಇರುವುದಿಲ್ಲ ಆದರೆ ಇದಕ್ಕೆ ಹೋಲಿಸುವಾಗ ಸ್ವರ್ಗಲೋಕ ದೀರ್ಘ ಅವಧಿಯ ಜೀವನವನ್ನು ಹೊಂದಿರತಕ್ಕದ್ದು ಅಲ್ಲಿನ ಅನುಭವ ಅಥವಾ ಇಂದ್ರಿಯ ಗ್ರಹಣ ಕ್ರಮ ಇದೆಯಲ್ಲ ಅದು ಈ ಮರ್ತ್ಯಲೋಕಕ್ಕಿಂತ ಭಿನ್ನವಾದದ್ದು ವಿಶಾಲವಾದದ್ದು ಅಲ್ಲಿ ಹರ್ಷ ಶೋಕ ಸುಖ ದುಃಖ ಇತ್ಯಾದಿ ದ್ವಂದ್ವಗಳು ಇರುವುದಿಲ್ಲ ಮರಣ ಎನ್ನುವುದು ಸ್ವರ್ಗವನು ಪ್ರವೇಶಿಸುವುದಕ್ಕೆ ಸಾಧ್ಯ ಇಲ್ಲ ಕ್ಷಣಿಕ ಇರಬಹುದು ಅಥವಾ ಕಾಲದಿಂದ ಬದ್ಧವಾದದ್ದು ಇರಬಹುದು ಯಾಕಂದರೆ ಎಷ್ಟರ ಮಟ್ಟಿಗೆ ಯಜ್ಞಯಾಗಾದಿಗಳನ್ನು ಪುಣ್ಯಕರ್ಮಗಳನ್ನು ಮಾಡಿ ಒಬ್ಬ ವ್ಯಕ್ತಿ ಸ್ವರ್ಗಲೋಕದ ಪದವಿಯನ್ನು ಪಡೆಯುತ್ತಾನೋ ಅಷ್ಟು ಕಾಲ ಅಲ್ಲಿ ಸುಖವನ್ನು ಅನುಭವಿಸ್ತಾ ಉನ್ನತವಾದ ರೀತಿಯ ಆನಂದವನ್ನು ಹೊಂದುತ್ತಾ ಇರ್ತಾನೆ ಆದರೆ ಅದು ಕೂಡ ಅಂತ್ಯ ಇರುವಂಥದ್ದೇ ಆದರೆ ಎಷ್ಟು ಕಾಲ ಅಲ್ಲಿರ್ತಾನೋ ಅಷ್ಟು ಕಾಲ ಹೋಲಿಸಿದಾಗ ಇಹಲೋಕಕ್ಕಿಂತ ಅದು ಮಿಗಿಲಾದದ್ದು ಹೆಚ್ಚಿನದ್ದು ಎನ್ನುವುದಾಗಿ ಇಲ್ಲಿ ಹೇಳ್ತಾನೆ ಆದರೆ ಈ ಹತ್ತನೇ ಮಂತ್ರದಲ್ಲಿ ಹೇಳಿರುವ ಒಂದು ಸಂಗತಿ ಏನು ಅಂತಂದರೆ ಅನಿತ್ಯವಾದ ವಸ್ತುಗಳಿಂದ ನಿತ್ಯವಾದದನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಇದು ಸ್ವರ್ಗಲೋಕಕ್ಕೆ ಸೇರಿದ ನಿಯಮವೂ ಅಲ್ಲ ಕೇವಲ ಇಹಲೋಕಕ್ಕೆ ಮರ್ತ್ಯಲೋಕಕ್ಕೆ ಸೇರಿದ ನಿಯಮವೂ ಅಲ್ಲ ಒಂದು ರೀತಿಯಲ್ಲಿ ಹೇಳುವುದ್ರೆ ಇದೆಲ್ಲಕ್ಕೂ ಕೂಡ ಅನ್ವಯಿಸುವಂಥದ್ದೇ ಇಹಲೋಕ ಆಗಿರಲಿ ಅಥವಾ ಸ್ವರ್ಗಲೋಕ ಆಗಿರಲಿ ಇದು ಎರಡನ್ನೂ ಮೀರಿದಂಥ ನಿತ್ಯವಾದ ಒಂದು ಲೋಕ ಅಂತ ಇದ್ದರೆ ಅಸ್ತಿತ್ವ ಅಂತ ಇದ್ದರೆ ಅದಕ್ಕೂ ಸೇರಿದ್ದು ಈ ಮೂರನ್ನು ಕೂಡ ವ್ಯಾಪಿಸಿ ವ್ಯಾಪಿಸಿಕೊಂಡು ಇರತಕ್ಕಂಥ ಶಾಶ್ವತವಾದ ನಿಯಮ ಇದು ಇದನ್ನು ಈ ಪ್ರಕೃತಿಯ ಅಂದರೆ ಸೃಷ್ಟಿಯಾಗಿರತಕ್ಕಂಥ ಪ್ರಪಂಚದ ನಿಯಮಗಳಲ್ಲಿ ಇದು ಕೂಡ ಒಂದು ಆದರೆ ಇದರ ರೇಂಜ್ ವ್ಯಾಪ್ತಿಯಷ್ಟಿದೆ ಅಂತಂದರೆ ಕೇವಲ ಸೃಷ್ಟಿಯಾದ ಜಗತ್ತಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಅದು ಅದರನ್ನು ಮೀರಿದ ಒಂದು ಅಸ್ತಿತ್ವ ಇದೆ ಅಂತ ಹೇಳೋದಾಗಿದ್ದರೆ ಅಲ್ಲಿ ಕೂಡ ಇದು ಹೋಲಿಕೆ ಆಗುತ್ತೆ ಯಾವುದು ಶಾಶ್ವತವೋ ಕೊನೆಯಿಲ್ಲವೋ ಆದಿ ಅಂತ್ಯಗಳು ಇಲ್ಲವೋ ಇಟರ್ನಲ್ ಅಂತ ಹೇಳ್ತೇವಲ್ಲ ಶಾಶ್ವತವೋ ಅಲ್ಲಿ ಏನು ಲಭ್ಯ ಇದೆಯೋ ಯಾವ ಅಸ್ತಿತ್ವ ಲಭ್ಯ ಇದೆಯೋ ಅಲ್ಲಿ ಯಾವುದನ್ನು ಪಡೆಯಬೇಕಾದ್ದಿಲ್ಲ ಎಲ್ಲವೂ ಇರ್ತದೆ ಹೊಸತಾಗಿ ಗಳಿಸಿಕೊಳ್ಳಬೇಕಾದ್ದು ಅಂತ ಇರುವುದಿಲ್ಲ ನಾಶವೇ ಇಲ್ಲದಂಥ ಒಂದು ಅವಸ್ಥೆ ಅದಾಗಿದ್ದರೆ ಏನನ್ನು ಪಡೆಯಬೇಕಾದ್ದೇ ಇಲ್ವಲ್ಲ ಆದ್ದರಿಂದ ಅನಿತ್ಯದಿಂದ ನಿತ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೂ ಕೂಡ ಯಾಗಯಜ್ಞಾದಿಗಳನ್ನು ಮಾಡಿ ನಾನು ನಿತ್ಯವಾದದ್ದನ್ನು ಪಡೆದಿದ್ದೀನಿ ಅಂತ ಯಮ ಹೇಳತಾನೆ. ವಿಶಿಷ್ಟವಾದ ಶಾಸ್ತ್ರಗಳಲ್ಲಿ ಹೇಳಿದ ಮುಖ್ಯವಾಗಿ ವೇದಗಳಲ್ಲಿ ಹೇಳಿದ ಕರ್ಮಕಾಂಡ ಎನ್ನುವಂಥ ವೇದದ ಪೂರ್ವಭಾಗದಲ್ಲಿ ಪೂರ್ವಮೀಮಾಂಸೆ ಅಂತ ಹೇಳ್ತಾರಲ್ಲ ಆ ಶಾಸ್ತ್ರಕ್ಕೆ ಅನುಗುಣವಾದಂಥ ಕರ್ಮಗಳನ್ನು ಮಾಡಿ ನಾನು ಸ್ವರ್ಗ ಲೋಕದ ಒಡೆತನವನು ಸಂಪಾದಿಸಿದ್ದೇನೆ ಅದನ್ನು ಕೂಡ ಮೀರಿದಂಥ ನಿತ್ಯವಸ್ತುವನ್ನು ಪಡೆಯುವ ಆತ್ಮವಿಚಾರವಾಗಿ ನೀನು ವಿಚಾರಿಸಿದ್ದೀಯಾ ಅಂದರೆ ನೀನು ಇನ್ನೂ ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದೀಯಾ ಈ ವಿಚಾರವನ್ನು ಯಮ ಹೇಳ್ತಾನೆ ಮುಂದೆ ಇದೇ ರೀತಿಯ ಮಾತುಕತೆಯನ್ನು ಮುಂದುವರಿಸ್ತಾ ಅಂದರೆ ಮಾತುಕತೆ ಆಡಬೇಕಾದ್ರೆ ಇಬ್ರು ಬೇಕಾಗುತ್ತೆ ಒಬ್ಬ ಕೇಳ್ತಾ ಇದ್ದಾನೆ ಇನ್ನೊಬ್ಬ ನಿರಂತರ ಹೇಳ್ತಾ ಇದ್ದಾನೆ ಅಂತ ಅದಕ್ಕೆ ಪರಸ್ಪರ ಮಾತುಕತೆ ಅಂತ ಹೇಳೋಕ್ಕಾಗೋದಿಲ್ಲ ಏಕಮುಖವಾದದ್ದು ಮುನಲೋಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅಂಥ ಒಂದು ರೀತಿ ಇಲ್ಲಿ ತನಕ ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದಾನೆ ಅಂಚಿಕೇತ ಕಾಮಸ್ಯಾಪ್ತಿಂ ಜಗತ ಪ್ರತಿಷ್ಠಾಂ ಕ್ರತೋರನಂತಂ ಕ್ರತೋರನಂತ್ಯಂ ಅಭಯಸ್ಯ ಪಾರಂ ಸ್ತೋಮಂ ಮಹದುರುಗಾಂ ಪ್ರತಿಷ್ಠಾಂ ದೃಷ್ಟ ಧೃತ್ಯ ಧೀರೋ ನಚಿಕೇತೋತ್ಯಸ್ರಾಕ್ಷೀ ನಚಿಕೇತನೆ ನೀನು ಇದನ್ನೆಲ್ಲವನ್ನೂ ಕೂಡ ಬಿಟ್ಟು ಬಿಟ್ಟಿದೀಯಾ ಅತ್ಯಸ್ರಾಕ್ಷೀ ಅಂದರೆ ಮೀರಿ ಹೋಗಿದ್ದೀಯಾ ತ್ಯಜಿಸಿದ್ದೀಯಾ ಜಗತ ಪ್ರತಿಷ್ಠಾಂ ಜಗತ್ತಿನ ಪ್ರತಿಷ್ಠೆಯಾದ ಜಗತ್ತಿಗೆ ಆಧಾರವಾಗಿರತಕ್ಕಂಥ ಆಮೇಲೆ ಅದು ವಿಶೇಷಣ ಎಲ್ಲ ಹೇಳ್ತಾನೆ ಅಂದರೆ ಯಾವುದನ್ನು ಹೇಳೋದಕ್ಕೆ ಹೊರಟಿದ್ದಾನೆ ಅಂತಂದರೆ ವಿಶೇಷಣ ಯಾವುದಕ್ಕೆ ಅಂತಂದರೆ ಆತ್ಮವಸ್ತುವನ್ನು ಕುರಿತು ಹೇಳ್ತಾ ಇದ್ದಾನೆ ಅಥವಾ ಆತ್ಮವಿದ್ಯೆಯನ್ನು ಕುರಿತು ಹೇಳ್ತಾ ಇದ್ದಾನೆ ಅದು ಕಾಮಸ್ಯ ಆಪ್ತಿ ಎಲ್ಲ ಬಯಕೆಗಳ ಪೂರೈಕೆ ಅಲ್ಲಿ ಪೂರೈಕೆಯಾಗದಂಥ ಯಾವುದೇ ಆಸೆಗಳು ಅಂತ ಇಲ್ಲ ಇಹಲೋಕದ ಸಾಮಾನ್ಯ ಸಂಗತಿಗಳು ಹೇಗೆ ನಮ್ಮಲ್ಲಿ ಬಯಕೆಗಳು ಹೇಳುತ್ತವೆ ಹುಟ್ಟಿದಾರಭ್ಯ ನಾವು ಜಗತ್ತನ್ನು ನೋಡಿದ್ದೇವೆ ನಾನಾ ಸಂಗತಿಗಳನ್ನು ಕಂಡು ಅನುಭವಿಸಿ ಕೇಳಿ ತಿಳಿದು ಜಗತ್ತು ಅಂದರೆ ಹೀಗೆ ಅಂತ ಅರ್ಥ ಮಾಡಿಕೊಂಡಿದ್ದೇವೆ ಅದಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಏನೇನೋ ಬಯಕೆಗಳು ಮೂಡ್ತವೆ ನಮ್ಮ ನಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಅವುಗಳನ್ನು ಪೂರೈಸಿಕೊಳ್ಳೋದಕ್ಕೆ ಹೋರಾಡ್ತೇವೆ ಇದು ಸಹಜವಾಗಿ ಮನುಷ್ಯರೆಲ್ಲರ ನಡವಳಿಕೆ ಆದರೆ ನಮ್ಮ ಎಲ್ಲ ಬಯಕೆಗಳಲ್ಲಿ ಎಷ್ಟು ಪೂರೈಕೆಯಾಗುತ್ತವೆ ಎಷ್ಟನ್ನು ಪೂರೈಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತದೆ ಅದರ ಅರ್ಥ ಏನು ಅಂತಂದರೆ ಎಲ್ಲವನ್ನು ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂದರೆ ನಮ್ಮ ಕೈಯಲ್ಲಿಲ್ಲ ನಮ್ಮನ್ನು ನಮ್ಮ ನಿಯಂತ್ರಣವನ್ನು ಮೀರಿದ ಅನೇಕ ಸಂಗತಿಗಳು ಈ ನಮ್ಮ ಕಾಮಸ್ಯಾಪ್ತಿ ಅಂತ ಹೇಳ್ತಾರಲ್ಲ ಬಯಕೆಗಳ ಈಡೇರಿಕೆಯನ್ನು ನಿರ್ಧರಿಸ್ತವೆ ಆದ್ದರಿಂದ ನಮ್ಮ ಬಯಕೆ ಎಲ್ಲ ಈಡೇರುವುದಿಲ್ಲ ಎಲ್ಲಿ ಈಡೇರ್ತವೆ ಈಡೇರಿದ್ರೂ ಕೂಡ ಅದು ಕೇವಲ ಕಾಲಕ್ಕೆ ಸೀಮಿತವಾದ ಕೆಲವು ಕ್ಷಣ ಕೆಲವು ದಿನ ಅಥವಾ ಕೆಲವು ಸಮಯ ಮಾತ್ರ ನಾವು ಆ ಈಡೇರಿಕೆಯನ್ನು ಅನುಭವಿಸ್ತೇವೆ ಪರ್ಮನೆಂಟ್ ಅಂತ ಇಲ್ಲ ನಮ್ಮ ಜೀವನವೇ ಪರ್ಮನೆಂಟ್ ಇಲ್ಲ ಹಾಗಿರುವಾಗ ಯಾವ ಬಯಕೆಗಳು ಸಂಪೂರ್ಣವಾಗಿ ಈಡೇರಿತು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇದೆ ಈಡೇರುತ್ತವೆ ನಿಜ ಅದು ಮುಗ್ದ ನಂತರ ಇನ್ನೊಂದು ಹುಟ್ಟುತ್ತದೆ ಬಯಕೆಗಳಿಗೆ ಕೊನೆ ಇಲ್ಲ ಆದ್ದರಿಂದ ಜಗತ್ತಿನಲ್ಲಿ ಅನೇಕ ಬಯಕೆಗಳು ಈಡೇರುವುದಿಲ್ಲ ಈಡೇರಿದ್ರೂ ಕೂಡ ಅವು ಕೇವಲ ಕ್ಷಣಿಕವಾದ್ದರಿಂದ ಮತ್ತೆ ಇನ್ನೊಂದು ಹುಟ್ಟುತ್ತದೆ ಒಟ್ಟಿನಲ್ಲಿ ಹೇಳುವುದಿದ್ರೆ ಬಯಕೆಗಳು ಈಡೇರುವುದೇ ಇಲ್ಲ ಅಂತಲೂ ಹೇಳಬಹುದು ಶಾಶ್ವತವಾದಂಥ ಮತ್ತೆ ಬಯಕೆಗಳು ಯಾವ ಕಾರಣಕ್ಕೂ ಈಡೇರದ ಹಾಗೆ ಯಾವುದಾದ್ರೂ ಒಂದು ಇದ್ದರೆ ಅದು ಒಂದೇ ಒಂದು ಅದುವೇ ಆತ್ಮಸಾಕ್ಷಾತ್ಕಾರ ಅಥವಾ ಎಲ್ಲ ಕಾಮನೆಗಳು ಕೂಡ ಅಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತವೆ ಮತ್ತೆ ಆಸೆ ಅಂತ ಇಲ್ಲ ಕೆಲವರು ಹೇಳ್ತಾರೆ ಅದು ವಿಶೇಷವಾಗಿ ಜೀವನದ ಕೊನೆಯ ಗಳಿಗೆಯಲ್ಲಿ ನನಗಿನ್ನು ಯಾವ ಆಸೆಯೂ ಇಲ್ಲ ಇನ್ನು ಮೇಲಕ್ಕೆ ಹೋಗುವುದೇ ಅಂತ ಹೇಳೋರಿದ್ದಾರೆ ಸಾಕಷ್ಟು ಮಂದಿ ಹೇಳ್ತಾರೆ ಅಷ್ಟಾದರೂ ಕೊನೆಯ ಗಳಿಗೆಯಲ್ಲಿ ಅಂಥವನನ್ನು ಕಾಣಬೇಕಿತ್ತು ಒಂದು ಸಲ ಮಗಳ ಮುಖ ನೋಡಬೇಕಿತ್ತು ಏನೋ ಒಂದು ಸಣ್ಣ ಬಯಕೆ ಇಟ್ಟುಕೊಂಡೇ ಅವರು ದೀರ್ಘವಸಿರಂದು ಹೇಳ ಎಳೆದು ಬಿಡ್ತಾರೆ ಕೊನೆಯ ಗಳಿಗೆಯಲ್ಲಿ ಹೇಳ್ತಾರೆ ಇದೊಂದು ಆಗಲಿಲ್ಲವಲ್ಲ ಕೆಲವರಿರಬಹುದು ಪುಣ್ಯಜೀವಿಗಳು ನಮ್ಮ ನಡುವೆ ಕೂಡ ಎಷ್ಟೆಷ್ಟು ಸುಖ ದುಃಖ ಇತ್ಯಾದಿಗಳನ್ನೆಲ್ಲ ಅನುಭವಿಸಿ ಕೊನೆಯ ಮನಸ್ಸಿಗೆ ವಿವೇಕ ಮೂಡಿ ಜಗತ್ತು ಅನುಭವಿಸಿದ್ದೇನೆ ಸಾಕಷ್ಟು ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಒಂದು ಶಾಂತಿ ನೆಮ್ಮದಿ ಇಟ್ಕೊಂಡು ಜೀವನದ ಕೊನೆಯನ್ನು ಕಾಣುವವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ಬಯಕೆಗಳ ಪೂರ್ಣವಾದ ತೃಪ್ತಿ ಅಂತ ಯಾರಿಗಾದರೂ ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗಿದ್ರೆ ಮಾತ್ರ ಸಾಧ್ಯ ಅದೇ ಕಾಮಸ್ಯ ಆಪ್ತಿ ಎಲ್ಲ ಕಾಮನೆಗಳ ಪೂರೈಕೆ ಅಲ್ಲಿ ಆಗುತ್ತೆ ಜಗತ್ತಿನ ಜಗತ್ತ ಪ್ರತಿಷ್ಠಾ ಪ್ರತಿಷ್ಠೆ ಯಾಕಂದರೆ ಇದೆಲ್ಲ ಈ ಜಗತ್ತಿನ ಸಕಲ ವ್ಯಾಪಾರಗಳು ಎಲ್ಲ ಕ್ರಿಯೆಗಳು ಕೂಡ ಆಧರಿಸಿ ಇರತಕ್ಕಂತದ್ದು ಈ ಪಾರಲೌಕಿಕ ಆತ್ಮ ಆತ್ಮತತ್ವವನ್ನು ಆಧರಿಸಿ ಇದೆ ಯಾಕಂದರೆ ಜಗತ್ತು ಸೃಷ್ಟಿಯಾದದ್ದೇ ಈ ಸನಾತನ ತತ್ವದಿಂದ ಬ್ರಹ್ಮತತ್ವ ಅಂತ ಹೇಳ್ತಾರೆ ಆತ್ಮತತ್ವ ಅಂತ ಹೇಳ್ತಾರೆ ಕಾಮಸ್ಯಾಪ್ತಿಂ ಕಾಮಶ್ಯಾಪ್ತಿ ಜಗತಪ್ರತಿಷ್ಠಾಂ ಕ್ರತೋ ಅನಂತ್ಯಂ ಅನಂತ್ಯ ಅಂದರೆ ಅನಂತ ಕ್ರತು ಅಂದರೆ ಯಜ್ಞ ಯಜ್ಞಕ್ಕೆ ಒಂದು ಫಲ ಇರುತ್ತದೆ ಯಾವುದೇ ಕೆಲಸ ಮಾಡುವುದಿದ್ರು ಕೂಡ ಅದಕ್ಕೆ ಕರ್ಮಕ್ಕೆ ಫಲ ಇರುತ್ತೆ ಭಗವದ್ಗೀತೆಯಲ್ಲಿ ಕರ್ಮ ಅಂತ ಅನೇಕ ಕಡೆ ಬರುತ್ತೆ ಹಲವು ಕಡೆ ಕರ್ಮ ಅಂತಂದರೆ ಯಜ್ಞ ಕರ್ಮ ಯಜ್ಞ ಕ್ರಿಯೆ ಅಂತಲೇ ಅರ್ಥ ಆದರೆ ಅಲ್ಲಿ ತತ್ವ ವಿಚಾರವನ್ನು ಅನೇಕ ಸಲ ಮಾಡುವುದರಿಂದ ಕರ್ಮ ಅಂತಂದರೆ ಸಾಮಾನ್ಯವಾದ ಯಾವುದೇ ಕ್ರಿಯೆ ಅಂತ ಅರ್ಥ ಬರುವುದಿದೆ ಕೆಲವೊಂದು ಕಡೆ ಮಾತ್ರ ಕರ್ಮ ಅಂತಂದರೆ ಯಜ್ಞಕ್ರಿಯೆ ಅಂತಲೇ ಅರ್ಥ ಇಲ್ಲಿ ಈ ಕ್ರತು ಅಂತ ಅಂದರೆ ಯಜ್ಞ ಅಂತಲೇ ಅರ್ಥ ಆದರೂ ಕೂಡ ಅದನ್ನು ನಾವು ವಿಸ್ತರಿಸಿದರೆ ಕರ್ಮ ಅಂತ ಯಾವುದೇ ಕೆಲಸ ಅಂತಲೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಯಜ್ಞದ ಫಲ ಯಾವ ರೀತಿಯದ್ದು ಅಂತಂದರೆ ಅನಂತವಾದದ್ದು ಯಜ್ಞದ ಕೊನೆಗಾಣದ ಫಲ ಅಂತ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ಯಾವುದೇ ಕರ್ಮಕ್ಕೆ ಫಲ ಇರುತ್ತದೆ ಆ ಫಲವನ್ನು ನಾವು ಅನುಭವಿಸಿದಾಗ ಕರ್ಮ ಅಂತ ಅದು ಕೈಯಿಂದ ಚೆಲ್ಲಿಬಿಟ್ಟ ಬಿಟ್ಟ ಚೆಂಡಿನ ಹಾಗೆ ಅದು ಚೆಂಡನ್ನು ನೀವು ಬಿಸಾಕ್ಬಿಟ್ರೆ ಅದು ಹೋಗಿ ಇನ್ನೊಂದು ಕಡೆ ಬಡ್ದು ಮತ್ತೆ ಅದೊಂದು ಈ ಪಿಚ್ಚ ಅಂತ ಹೇಳ್ತಾರಲ್ಲ ಮೇಲಕ್ಕೆ ಪುಟ್ಟಿದ್ದು ಹೇಳೇಬೇಕು ನೀವು ಅದನ್ನು ಎಸೆಯುವಾಗಲೇ ಆ ಫೋರ್ಸ್ ಇರುತ್ತೆ ಶಕ್ತಿ ಇರುತ್ತೆ ಯಾವುದೇ ಕರ್ಮ ಆಗಲಿ ಯಾವುದೇ ಕ್ರಿಯೆ ಆಗಲಿ ನೀವು ಮಾಡುವಾಗ ಎಚ್ಚರವಾಗಿ ಇರಬೇಕಾಗ್ತದೆ ಯಾಕಂದ್ರೆ ಕರ್ಮ ಅಂದರೆ ಈ ಚೆಂಡಿನ ಹಾಗೆ ಕೆಲಸ ಮಾಡಿದ ತಕ್ಷಣ ಆ ಫಲ ಇದೆಯಲ್ಲ ಇದು ಹೀಗೆ ಅಂತ ನಿರ್ಣಯ ಆಗಿರ್ತದೆ ಕರ್ಮಕ್ಕೆ ಫಲ ನಿರ್ಣಯ ಆಗಿ ಬಿಡುತ್ತೆ ಆಮೇಲೆ ಅದನ್ನು ಸರಿಪಡಿಸೋದಕ್ಕೆ ಬಹಳ ಕಷ್ಟ ಇದೆ ಅನೇಕ ಬೇರೆ ಕರ್ಮಗಳನ್ನೆಲ್ಲ ಮಾಡಬೇಕಾಗುತ್ತೆ ಹೀಗೆ ಪ್ರತಿಯೊಂದು ಕ್ರಿಯೆಗೂ ಕೂಡ ಸೀಮಿತವಾದ ಅಥವಾ ನಿಯಮಿತವಾದ ಫಲಗಳಿರುವುದರಿಂದ ಅವು ಯಾವುದು ಕೂಡ ಅನಂತ ಫಲವನ್ನು ಕೊಡುವುದಿಲ್ಲ ಆ ಕರ್ಮದ ನೀವು ಮಾಡಿರುವ ಕರ್ಮದ ವೇಗ ಅಥವಾ ಶಕ್ತಿ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ ಫಲ ನಿರ್ಣಯವಾಗ್ತದೆ ಆ ಫಲ ಎನ್ನುವುದು ಒಂದು ಸಲ ವ್ಯಕ್ತಗೊಂಡಾಗ ಮುಗಿದೋಯ್ತು ಆ ಕರ್ಮದ ಶಕ್ತಿ ಮುಗಿದು ಹೋಗುತ್ತೆ ಮತ್ತು ಇರುವುದಿಲ್ಲ ಆದರೆ ಇಲ್ಲಿ ಹಾಗಲ್ಲ ಯಾವುದಾದ್ರೂ ಒಂದು ಕಾರಣದಿಂದ ಒಬ್ಬ ವ್ಯಕ್ತಿಗೆ ಆತ್ಮವಸ್ತು ಲಭ್ಯವಾದರೆ ಲಭ್ಯವಾಗುವುದಂತಂದ್ರೇನು ಅಂಗಡಿಯಲ್ಲಿ ಹೋಗಿ ಒಂದು ಐವತ್ತು ರೂಪಾಯಿ ಕೊಟ್ಟು ಒಂದು ಕೆ ಸಕ್ಕರೆ ಕೊಂಡು ಆತ್ಮವಸ್ತುವನ್ನು ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ಈ ಕರ್ಮ ಎಲ್ಲ ಪೂರೈಕೆ ಆದ ಮೇಲೇ ಅವನಿಗೆ ಆತ್ಮ ಲಭಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಅವನು ಮಾಡಿದ ಕ್ರಿಯೆಗಳ ಆ ಫಲ ಎಲ್ಲವೂ ಕೂಡ ಸಂಸ್ಕಾರ ರೂಪದಲ್ಲಿ ಅವನ ಕರ್ಮ ಫಲ ಅಂತ ಇರ್ತದೆ ಅದು ಅವನನ್ನು ಮುಂದಕ್ಕೆ ಮುಂದಕ್ಕೆ ಕೊಂಡೊಯ್ತಾ ಇರ್ತದೆ ಇದು ಬಂಧನದ ಹಾಗೆ ಅಂತರೂ ಕೂಡ ಹೇಳ್ತಾರೆ ಯಾಕಂದರೆ ಅಮ್ಮ ಅನುಭವ ಇದು ಯಾವುದೇ ತತ್ವ ವಿಚಾರ ಇಲ್ಲ ಸರಳವಾದಂಥ ಅನುಭವ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಅಷ್ಟೇ ಎಲ್ಲರೂ ಕೂಡ ನಾವು ಪ್ರತಿಕ್ಷಣವೂ ಕೆಲಸ ಮಾಡ್ತೇವೆ ಕೆಲಸ ಮಾಡುವಾಗ ನಮ್ಮಲ್ಲಿ ಏನೊಂದು ಪ್ರೇರಣೆ ಇರುತ್ತೆ ಆ ಪ್ರೇರಣೆಗೆ ಅನುಗುಣವಾಗಿ ನಾವು ಪ್ರಯತ್ನ ಆ ಪ್ರಯತ್ನದಲ್ಲಿ ನಮ್ಮ ಶಕ್ತಿ ವಿನಿಯೋಗ ಆಗುತ್ತೆ ಅದಕ್ಕೆ ತಕ್ಕ ರೀತಿಯಲ್ಲಿ ಆ ಕರ್ಮದ ಪ್ರತಿಕ್ರಿಯೆ ನಮ್ಮ ಮೇಲೆ ಉಂಟಾಗುತ್ತೆ ಉತ್ಸಾಹನೇ ಇಲ್ಲ ಎಷ್ಟು ಹೇಳಿದ್ರೂ ಓದಕ್ಕೆ ಮನಸ್ಸಿಲ್ಲ ಪರೀಕ್ಷೆಯಲ್ಲಿ ಹಾಗೂ ಹೀಗೂ ಮಾಡಿ ಹೇಗೋ ಪಾಸಾದ ಅಂತ ಇದ್ದರೆ ಅವನ ಪ್ರಯತ್ನ ಕಡಿಮೆ ಅಂತಲೇ ಅರ್ಥ ಅದೆಲ್ಲ ಪ್ರಚಂಡವಾದ ಉತ್ಸಾಹ ಇದೆ ಎಲ್ಲರಿಗಿಂತಲೂ ಪ್ರಥಮ ಬರಬೇಕು ಅನ್ನುವ ಒಂದು ಹಠದ ಸ್ವಭಾವನೂ ಇದೆ ಸಹಜವಾಗಿ ವಿಷಯವನ್ನು ತಿಳಿದುಕೊಳ್ಳುವಂಥ ಬುದ್ಧಿಶಕ್ತಿಯೂ ಇದೆ ಇದೆಲ್ಲವೂ ಸೇರಿಕೊಂಡು ಒಬ್ಬ ಪ್ರಯತ್ನ ಪಟ್ಟವನು ಖಚಿತವಾಗಿ ಮೊದಲನೆಯ ರ್ಯಾಂಕ್ ಬಂದೇ ಬರ್ತಾನೆ ಹೀಗೆ ವ್ಯತ್ಯಾಸ ಎನ್ನುವುದಿದ್ದೇ ಇದೆ ಕಾರ್ಯದ ಅಥವಾ ಕ್ರಿಯೆಯ ಫಲ ಈ ರೀತಿ ಇರುವಾಗ ಇದರ ಪರಿಣಾಮ ನಮ್ಮ ವ್ಯಕ್ತಿತ್ವದ ಮೇಲೆ ಆಗತ್ತೆ ಕಾರ್ಯದ ಪರಿಣಾಮ ಎಲ್ಲಿ ಆಗತ್ತೆ ಅನ್ನುವುದೇ ಬಹಳ ನಿಗೂಢವಾದ ವಿಷಯ ಕೆಲವರು ಹೇಳ್ತಾರೆ ಪ್ರತಿಯೊಂದು ಕ್ರಿಯೆಯ ಪರಿಣಾಮ ನಮ್ಮ ಮೇಲೆ ಆಗತ್ತೆ ಹಾಗಾದರೆ ನಮ್ಮ ಮೇಲೆ ಅಂದರೆ ಎಲ್ಲಿ ಅದು ಆಗೋದು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮ ನಾವು ಅಂತ ಹೇಳುತ್ತೇವಲ್ಲ ಅದರ ಎಲ್ಲ ಅಂಗದ ಮೇಲೂ ಆಗತ್ತೆ ನಾವು ಅಂದ್ರೇನು ನಾವು ತಿಳ್ಕೊಳ್ತೇವೆ ನಮಗೆ ದೇಹ ಇದೆ ಮನಸ್ಸು ಇದೆ ಬುದ್ಧಿ ಇದೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಜೀವ ಇದೆ ನಮಗೆ ಪ್ರಾಣ ಇದೆ ತತ್ವವಿಜ್ಞಾನಿಗಳು ನಮಗೆ ಆತ್ಮವು ಅಂತಲೂ ಹೇಳ್ತಾರೆ ಇದೆಲ್ಲದರ ಮೇಲೂ ಪರಿಣಾಮ ಆಗತ್ತೆ ನಮಗೆ ದುಃಖವಾದ ಒಂದು ವಾರ್ತೆ ಎಲ್ಲಿಂದ ಅದು ಬಿಟ್ರೆ ತಕ್ಷಣ ಆಕಾಶ ಕಳಚಿಬಿದ್ದ ಹಾಗಾಗುತ್ತೆ ಕಣ್ಣುಗತ್ತಲೆ ಬರುತ್ತೆ ದಿಕ್ಕು ತಪ್ಪಿ ಅಥವಾ ಪೂರ್ತಿ ಗಂಟಲು ಒಣಗಿ ಗಂಟಲಲ್ಲಿರುವ ನೀರೆಲ್ಲ ಬತ್ತಿ ಹೋಗಿ ಕಣ್ಣುಗತ್ತಲೆ ಬಂದು ಕುಸಿದು ಅಲ್ಲೇ ಬಿದ್ದು ಬಿಡಬಹುದು ಇದು ಪರಿಣಾಮ ಅಲ್ವೇ ದುಃಖದ ವಾರ್ತೆ ಅಂತಂದರೆ ನಮ್ಮ ಕರ್ಮದ ಪರಿಣಾಮ ಆಗಿರಲಿಕ್ಕಿಲ್ಲ ಆದರೆ ಕರ್ಮ ಎನ್ನುವುದಕ್ಕೆ ಕೇವಲ ನಾವು ಮಾಡುವ ಕ್ರಿಯೆ ಅಂತ ಮಾತ್ರ ಅರ್ಥ ಅಲ್ಲ ಜಗತ್ತಿನಲ್ಲಿ ಎಷ್ಟೆಷ್ಟು ಜನರಿದ್ದಾರೋ ಪ್ರತಿಯೊಬ್ಬೊಬ್ಬರ ಒಂದೊಂದು ಕರ್ಮ ಕೂಡ ಒಟ್ಟು ಜಗತ್ತಿನ ಈ ಕಾರ್ಯದಲ್ಲಿ ಒಂದು ಪಾಲಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಜೀವಿಯ ಅನುಭವಗಳು ಪ್ರತಿಯೊಂದು ಜಗತ್ತಿನ ಕ್ರಿಯೆಯು ಒಂದಕ್ಕೊಂದು ಆದ್ದರಿಂದ ಯಾವ ಕರ್ಮದ ಫಲ ಯಾವ ರೂಪದಲ್ಲಿ ಯಾವಾಗ ಹೇಗೆ ಬರುತ್ತದೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಒಬ್ಬ ವ್ಯಕ್ತಿಯ ಜೀವನ ಎಲ್ಲವೂ ಕೂಡ ಅವನು ಹುಟ್ಟುವುದಕ್ಕೆ ಮೊದಲೇ ನಿರ್ಧಾರ ಆಗಿರ್ತದಂತೆ ಪತಂಜಲ ಯೋಗ ದರ್ಶನ ಎನ್ನುವಂಥ ಒಂದು ಅದ್ಭುತವಾದಂಥ ಗ್ರಂಥ ಇದೆ ಯೋಗ ಸೂತ್ರಗಳು ಅಂತ ಸಾಮಾನ್ಯವಾಗಿ ಹೇಳುತ್ತಾರೆ ಪತಂಜಲ ಯೋಗ ಸೂತ್ರ ಅಂತ ಭಾರತದಲ್ಲಿ ತತ್ವಶಾಸ್ತ್ರದಲ್ಲಿ ಪ್ರಧಾನವಾಗಿ ಆರು ಪ್ರಸ್ಥಾನಗಳು ಅಂತ ಹೇಳ್ತಾರೆ ದರ್ಶನಗಳು ಅಂತ ಕರೀತಾರೆ ಷಡ್ ದರ್ಶನ ಅದರಲ್ಲಿ ಒಂದು ಯೋಗ ಸಾಂಖ್ಯ ಮತ್ತು ಯೋಗ ಇದೆರಡು ಒಂದೇ ವರ್ಗಕ್ಕೆ ಸೇರಿದಂಥ ಎರಡು ದರ್ಶನಗಳು ಸಾಂಖ್ಯ ಎನ್ನುವುದು ಪ್ರಧಾನವಾಗಿ ತತ್ವ ಯೋಗ ಎನ್ನುವುದು ಅದರ ಪ್ರಾಯೋಗಿಕವಾದ ಒಂದು ಶಾಖೆ ಆ ತತ್ವವನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅದನ್ನು ಯೋಗ ಹೇಳಿಕೊಡತ್ತೆ ಅದರ ಗ್ರಂಥ ಪಾತಂಜಲ ಯೋಗ ದರ್ಶನದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಬ್ಬ ವ್ಯಕ್ತಿ ಜನನ ತಳೆಯುವುದಕ್ಕೆ ಮೊದಲೇ ಅಥವಾ ಜನಿಸುವಾಗ ಮೂರು ಸಂಗತಿಗಳು ನಿರ್ಧಾರ ಆಗಿರುತ್ತಂತೆ ಅದನ್ನು ಯೋಗ ಸೂತ್ರದಲ್ಲಿ ಜಾತಿ ಆಯು ಭೋಗ ಎನ್ನುವುದಾಗಿ ಹೇಳ್ತಾರೆ ಇದು ಪೂರ್ವ ನಿರ್ಧಾರಿತ ಒಬ್ಬ ಹುಟ್ಟುವುದಕ್ಕೆ ಮೊದಲೇ ನಿರ್ಧಾರ ಆಗಿರುತ್ತದೆ ಜಾತಿ ಅಂತಂದರೆ ನಾವು ಹೇಳುವ ಹಾಗೆ ಕ್ಯಾಸ್ಟ್ ಸಾಮಾಜಿಕವಾದ ಜಾತಿಯಲ್ಲ ಯಾವ ವರ್ಗದಲ್ಲಿ ಹುಟ್ಟುತ್ತೆ ಪ್ರಾಣಿವರ್ಗವೋ ಪಶುವರ್ಗವೋ ಪ್ರಾಣಿ ಪಶು ಒಂದೇ ಇರಬೇಕು ಸಸ್ಯವರ್ಗವೋ ಮನುಷ್ಯವರ್ಗವೋ ಮನುಷ್ಯವರ್ಗ ಆಗಿದ್ದರೆ ಅದರಲ್ಲಿ ಯಾವ ಸಬ್ ಕ್ಯಾಟಗರಿ ಅಂತ ಹೇಳ್ತೇವಲ್ಲ ಯಾವ ಕುಲಕ್ಕೆ ಸೇರಿದ್ದು ಯಾವ ಜನಾಂಗಕ್ಕೆ ಸೇರಿದ್ದು ಅಥವಾ ಸಾಮಾಜಿಕವಾಗಿ ಕೂಡ ಹೇಳ್ಬೋದು ಇಂಥ ಜಾತಿಗೆ ಇಂಥ ಕುಟುಂಬಕ್ಕೆ ಇಂಥ ಒಟ್ಟು ಸನ್ನಿವೇಶ ಅಂತ ಅದನ್ನು ಹೇಳಬಹುದು ಇಂಥ ದೇಶದಲ್ಲಿ ಇಂಥ ಕುಲದಲ್ಲಿ ಇಂಥ ವರ್ಗದಲ್ಲಿ ಇಂಥ ರಾಜ್ಯದಲ್ಲಿ ಅಂತೆಲ್ಲ ಹೇಳ್ತೇವಲ್ಲ ಆ ರೀತಿಯಲ್ಲಿ ಪರ್ಟಿಕ್ಯುಲರ್ ಆದಂಥ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಪ್ರದೇಶ ಯಾವ ಕುಟುಂಬದ ಯಾವ ತಂದೆ ತಾಯಿಯರ ಯಾವ ಮಗನಾಗಿ ಈತ ಹುಟ್ಟುತ್ತಾನೆ ಎನ್ನುವುದು ಮೊದಲೇ ನಿರ್ಧಾರ ಆಗಿರ್ತದೆ ಅದಕ್ಕೆ ಜಾತಿಯಿಂದ ಹೆಸರು ಆಮೇಲೆ ಹೀಗೆ ಹುಟ್ಟಲಿರುವ ಈ ಕಂದನು ಎಷ್ಟು ವರ್ಷ ಬದುಕಿರಬೇಕು ಅದು ಮೊದಲೇ ನಿರ್ಧಾರ ಆಗಿರುತ್ತೆ ಅರವತ್ತೆಂಟು ವರ್ಷಕ್ಕಿಂತ ಒಂದು ಕ್ಷಣ ಹೆಚ್ಚು ಎಲ್ಲ ಕಡಿಮೆ ಇಲ್ಲ ಅಷ್ಟು ವರ್ಷದಲ್ಲೇ ಒಂದು ಮುಗಿದು ಹೋಗುತ್ತೆ ಅಂತ ನಿರ್ಧಾರ ಆಗಿರುತ್ತದೆ ಜಾತಿ ಆಯಿತು ಇನ್ನು ಭೋಗ ಹುಟ್ಟಿದ ಕ್ಷಣದಿಂದ ಆರಂಭಿಸಿ ಕೊನೆಯಲ್ಲಿ ಅವನು ಕೊನೆಯ ಉಸಿರು ಎಳೆದು ಬಿಡ್ತಾನಲ್ಲ ಅಲ್ಲಿವರೆಗಿನ ಅರವತ್ತೆಂಟು ವರ್ಷ ಅಂತ ಉದಾಹರಣೆ ಕೊಟ್ಟಿತ್ತು ಆ ಅರವತ್ತೆಂಟು ವರ್ಷದ ಪ್ರತಿ ಕ್ಷಣವು ಯಾವ ಯಾವ ಅನುಭವಗಳನ್ನು ಅವನು ಪಡ್ಕೊಳ್ಬೇಕು ಅದು ಕೂಡ ಪೂರ್ವ ನಿರ್ಧಾರ ಆಗಿರ್ತದೆ ಇದಿಷ್ಟು ಸಂಗತಿಗಳನ್ನು ಯೋಗ ಸೂತ್ರ ಹೇಳ್ತದೆ ಈಗ ಪ್ರಶ್ನೆ ಬರ್ಬೋದು ಯಾರು ಇದನ್ನು ನಿರ್ಧಾರ ಮಾಡ್ತಾರೆ ಯಾರೋ ದೂರದಲ್ಲಿ ಕುಳಿತುಕೊಂಡು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಇವರನ್ನೆಲ್ಲ ಸುತ್ತಾಡಿಸ್ತಾ ಇದ್ದಾನ ಅಂತ ಕೇಳಿದರೆ ಇಲ್ಲ ಅವನವನ ಹಿಂದಿನ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಅವನು ಅಂತ ನಾವು ಹೇಳಬೇಕಾಗಿಲ್ಲ ಯಾಕಂದರೆ ಮನುಷ್ಯನೇ ಆಗಿರಬೇಕಾಗಿಲ್ಲ ಅದು ಪ್ರಾಣಿ ಆಗಿದ್ದರೆ ಪ್ರಾಣಿ ಒಟ್ಟಿನಲ್ಲಿ ಜೀವಿ ಒಬ್ಬ ವ್ಯಕ್ತಿ ಹುಟ್ಟಬೇಕಾದರೆ ಅವನು ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮಗಳು ನಡೆದಿದ್ದೀವೆಯೋ ಆ ಎಲ್ಲ ಕರ್ಮಗಳ ಪರಿಣಾಮ ಮೊತ್ತವಾಗಿ ಬಂದು ಅವನನ್ನು ಮುಂದಿನ ಜನ್ಮಕ್ಕೆ ತಳ್ಳುತ್ತದೆ ಅದರ ಫೋರ್ಸ್ ಬರ್ತದೆ ಅದು ಬರುವಾಗಲೇ ಈ ಮೂರು ಅಂಶಗಳು ನಿರ್ಧಾರ ಆಗಿರುತ್ತದೆ ಯಾವ ಜಾತಿ ಯಾವ ಆಯು ಎಷ್ಟು ಆಯು ಏನೇನು ಭೋಗಗಳು ಇದಿಷ್ಟು ನಿಗದಿತವಾಗಿರುತ್ತದೆ ಅಂತ ಯೋಗ ಸೂತ್ರದಲ್ಲಿ ಇಷ್ಟು ಹೇಳುವಾಗಲೇ ನಮಗೆ ಭಯ ಶುರು ಆಗ್ತದೆ ಹಾಗಾದರೆ ನಾವೇನೂ ಮಾಡೋಂಗಿಲ್ಲ ನಾವು ಇಂತಿಷ್ಟನೇ ವರ್ಷದಲ್ಲೇ ಸತ್ತು ಬಿಡ್ತೀವಿ ಅಂತ ನಿರ್ ನಿರ್ಧಾರ ನಾವು ಏನು ಮಾಡೋಕ್ಕಾಗುತ್ತೆ ಅಥವಾ ನಮಗೆ ಇಂತಿತ್ತದೇ ಅನುಭವಗಳಾಗಬೇಕು ಅಂತ ಮೊದಲೇ ಎಲ್ಲ ಲೆಕ್ಕಾಚಾರ ಹಾಕಿ ಇಟ್ಟುಬಿಟ್ಟಿದ್ರೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಏನು ಮಾಡಿದ್ರು ಕೂಡ ತಿಪ್ಪರಲಾಗ ಹಾಕಿದರೂ ಕೂಡ ನಮಗಾಗೋದಷ್ಟೇ ಅಂತ ನಾವು ಕೈ ಚೆಲ್ಲಿ ಬಿಡಬೇಕಾದಿಲ್ಲ ಇದೇ ಯೋಗ ಇನ್ನೊಂದು ಕಡೆ ಹೇಳ್ತಾನೆ ಇಚ್ಛಾಶಕ್ತಿಯಿಂದ ಗುರುವಿನ ಆಶೀರ್ವಾದದಿಂದ ಮತ್ತೆ ಭಗವಂತನ ಕೃಪೆಯಿಂದ ಈ ಎಲ್ಲ ಸಂಸ್ಕಾರಗಳಿದೆಯಲ್ಲ ಕರ್ಮ ಫಲಗಳು ಹಿಂದಿನಿಂದ ಬಂದಿವೆಯಲ್ಲ ಅವುಗಳೆಲ್ಲವನ್ನು ಕೂಡ ತೊಡೆದುಹಾಕೋಕ್ಕೆ ಸಾಧ್ಯ ಇದೆ ನಮ್ಮ ಇಚ್ಛೆ ನಮ್ಮ ಪ್ರಯತ್ನ ಗುರುವಿನ ಅಥವಾ ಭಗವಂತನ ಕೃಪೆ ಇದಿಷ್ಟರಿಂದ ಎಲ್ಲ ಗತಿ ಚೇಂಜ್ ಆಗಬಹುದು ಆದ್ದರಿಂದ ಹೊಸ ಹೊಸ ಅನುಭವಗಳು ಬರಬಹುದು ಆಯಸ್ಸು ನಿಗದಿತವಾದ ರೀತಿಯಲ್ಲಿ ಇದ್ದರೆ ಅದನ್ನು ಕೂಡ ಮೀರುವುದಕ್ಕೆ ಸಾಧ್ಯ ಇದೆ ಯಾಕೆಂದರೆ ಹೊಸ ಕರ್ಮಗಳು ಎಡಗ್ತಾ ಇರ್ತವೆ ಕೃಪೆ ಅನ್ನೋದು ಬಹಳ ಪವರ್ಫುಲ್ ಆದದ್ದು ಎಲ್ಲ ನಿಯಮಗಳನ್ನು ಕೂಡ ಕಡ್ದು ಹಾಕುವ ಸಾಮರ್ಥ್ಯ ಇರುವಂಥದ್ದು ಇನ್ನು ಭಗವಂತನ ಕೃಪೆಗೆ ಎಣೆ ಇಲ್ಲ ಅದನ್ನು ಸಾಂಖ್ಯದವರು ಒಪ್ಪುತ್ತಾರೆ ಯೋಗದವರು ಒಪ್ಪುತ್ತಾರೆ ಈಶ್ವರನನ್ನು ಒಪ್ಪುತ್ತಾರೆ ಯೋಗದವರು ಹಾಗಿರುವಾಗ ಈ ಜಾತಿ ಎನ್ನುವುದಾಗಿ ಹೋಗಿದೆ ನಮಗೇನು ಮಾಡೋಕ್ಕಾಗೋದಿಲ್ಲ ಆಯು ಮತ್ತು ಭೋಗ ಇದೆಯಲ್ಲ ಬಹುಶಃ ಆಯು ಕೂಡ ನಮಗೆ ತಿಳಿದಿರುವ ಹಾಗೆ ನಮ್ಮ ಕೈಯಲ್ಲಿಲ್ಲ ಆದರೆ ನಮ್ಮ ಅನುಭವಗಳು ಅದನ್ನು ನಾವು ಪರಿವರ್ತಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ನಮ್ಮ ಕರ್ಮ ಫಲವನ್ನು ಕೂಡ ಕಡ್ದು ಹಾಕೋಕ್ಕೆ ಸಾಧ್ಯ ಇದೆ ಇಲ್ಲಿ ಶ್ರೀಮಾತೆ ಶಾರದಾದೇವಿಯವರು ಒಂದು ಕಡೆ ಹೇಳ್ತಾರೆ ಯಾರು ಭಗವಂತನಲ್ಲಿ ಶರಣಾಗತರಾಗಿದ್ದಾರೋ ಅವನ ಹಣೆ ಬರಹವನ್ನು ಆ ಬರದಂತ ಬ್ರಹ್ಮನೇ ಅಳಸ ಹಾಕುತ್ತಾನೆ ಅಂತ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಇಂಥ ದೊಡ್ಡ ಭರವಸೆ ನೋಡಿದ್ರು ಇಲ್ಲದೆ ಹೋದರೆ ನಾವು ಗೊಂಬೆಗಳ ಹಾಗೆ ಏನೂ ಮಾಡೋಕ್ಕಾಗೋದಿಲ್ಲ ಬಂದದ್ದನ್ನು ಅನುಭವಿಸುವುದಷ್ಟೇ ನಮ್ಮ ದಾರಿ ಅಂತ ಇರಬೇಕಾಗಿತ್ತು ಹೀಗೆ ಈ ಎಲ್ಲ ಕರ್ಮಗಳ ಮೊತ್ತ ಇದೆಯಲ್ಲ ಎಲ್ಲವೂ ಕೂಡ ಅಂತ್ಯಗೊಳ್ಳುತ್ತದೆ ಕ್ರತೋಹೋ ಎಲ್ಲ ಯಜ್ಞಗಳ ನಾವು ಮಾಡಿದಂಥ ಯಜ್ಞಗಳ ಫಲ ಅನಂತವಾಗಿ ಇಲ್ಲಿ ಉಂಟಾಗುತ್ತದೆ ಅಂದರೆ ಒಂದು ಸಲ ಆತ್ಮ ಸಾಕ್ಷಾತ್ಕಾರ ಹೊಂದಿದವನಿಗೆ ಅನಂತರ ಯಾವುದೇ ಕರ್ಮ ಇರುವುದಿಲ್ಲ ಯಾವುದೇ ಬಯಕೆ ಇರುವುದಿಲ್ಲ ಅಭಯಸ ಪಾರಂ ಅಭಯ ಅಂತ ಅಂದರೆ ಭಯ ಇಲ್ಲದಿರುವುದೇ ಅಭಯ ಸಾಮಾನ್ಯವಾಗಿ ದುರ್ಗಾಮಾತೆಗೆ ಅಭಯಂ ವರದಾಂ ಅಂತೆಲ್ಲ ಹೇಳ್ತಾರೆ ಅಭಯವನ್ನು ನೀಡುವಂಥವಳು ಭಗವಂತ ಎಲ್ಲರಿಗೂ ಎಲ್ಲ ರೂಪದ ದೇವತೆಗೂ ಕೂಡ ಅಭಯ ನೀಡುತ್ತಾ ಎರಡು ಕೈಯಲ್ಲಿ ನೀವು ನೋಡಿರ್ತೀರಿ ಚಿತ್ರ ಒಂದು ಅಭಯ ಒಂದು ವರದ ಅಭಯವನ್ನು ನೀಡುವಂಥದ್ದು ವರವನ್ನು ನೀಡುವಂಥದ್ದು ಅಂತ ಚಿತ್ರದಲ್ಲಿ ಕಲ್ಪಿಸ್ಕೊಳ್ತಾರೆ ಇಲ್ಲಿ ಅಭಯ ಯಾರು ನೀಡುವುದಲ್ಲ ಸ್ವತಃ ಆತ್ಮ ವಿದ್ಯೆ ಎನ್ನುವುದು ಯಾರು ಪಡಿತಾನೋದನ್ನು ಅವನಿಗೆ ಅಭಯ ಉಂಟಾಗುತ್ತೆ ಭಯ ಎಲ್ಲ ಹೊರಟು ಹೋಗುತ್ತೆ ಈ ಭಯ ಎನ್ನುವ ವಿಷಯವಾಗಿ ಬಂದಾಗ ಯಾಕೆ ಭಯ ಆಗುತ್ತೆ ಅದರ ಮೂಲಕ್ಕೆ ನಾವು ಹೋಗಿ ನೋಡಿದ್ರೆ ಆ ಭಯ ಎನ್ನುವುದು ನಮ್ಮ ಹುಟ್ಟಿನಲ್ಲೇ ಇದೆ ಯಾಕಂದರೆ ಒಬ್ಬ ವ್ಯಕ್ತಿ ಹೊಟ್ಟಿದ ಅಂತಂದರೆ ಅವನು ಸಾಯ್ತಾನೆ ಅಂತಲೇ ಅರ್ಥ ಅಸ್ತಿತ್ವಕ್ಕೆ ಬಂದಂಥ ವ್ಯಕ್ತಿ ಅಸ್ತಿತ್ವವನ್ನು ಕಳ್ಕೊಳ್ತಾನೆ ಅಂತಂದರೆ ಅದಕ್ಕಿಂತ ಭಯವಾದ ಭಯ ಇರುವ ವಿಷಯ ಇನ್ನೇನಾದರೂ ಇದೆಯಾ ಎಲ್ಲ ಭಯಗಳ ಮೂಲ ಸಾವು ಎನ್ನುವುದಾಗಿ ಹೇಳ್ತಾರೆ ಎಲ್ಲಕ್ಕಿಂತ ಹೆಚ್ಚಿನ ಭಯ ಕೂಡ ಮರಣ ಭಯ ಅದನ್ನು ಯೋಗ ಸೂತ್ರದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ ಪ್ರತಿಯೊಂದು ಭಯದ ಮೂಲ ಇರುವುದೇ ಅಲ್ಲಿ ಚಿಕ್ಕಪುಟ್ಟ ಭಯಗಳಿರುತ್ತವೆ ಅಪ್ಪ ನನ್ನನ್ನು ಬೈತಾನೆ ಅದೊಂದು ಭಯ ಆಗುತ್ತೆ ನಾನು ಈ ರೀತಿ ನಡ್ಕೊಂಡ್ರೆ ನಮ್ಮ ಸಮಾಜದವರೆಲ್ಲ ಹೀಗೆಳೀತಾರೆ ಅದೊಂದು ಭಯ ಪರೀಕ್ಷೆಯಲ್ಲಿ ಬರ್ ಓದದ್ದೆಲ್ಲ ಮರತೇ ಹೋಗ್ತದೆ ಅದೊಂದು ಭಯ ಪರೀಕ್ಷೆ ಬರೆಯೋಕ್ಕೆ ಭಯ ತಪ್ಪು ಮಾಡಿದರೆ ಉಳಿದವರನ್ನು ಎದುರಿಸೋಕ್ಕೆ ಅದು ಭಯ ಇದೆಲ್ಲ ಬೇರೆ ಬೇರೆ ಬೇರೆ ಸಣ್ಣ ಭಯಗಳು ಪ್ರತಿಯೊಂದರ ಮೂಲ ಏನು ಅಂತಂದರೆ ನನ್ನ ಅಸ್ತಿತ್ವ ಹೊರಟು ಹೋಗ್ತದೆ ಎನ್ನುವಂಥ ಭಯ ಅಸ್ತಿತ್ವ ಎನ್ನುವಂಥದನ್ನೇ ಕಳ್ಕೊಳ್ಳುವಂಥ ಭಯ ಇದೆಯಲ್ಲ ದೊಡ್ಡ ಭಯ ಅದು ಮರಣಕ್ಕೂ ಕೂಡ ಇದನ್ನು ಅಭಿನಿವೇಶ ಎನ್ನುವುದಾಗಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ ಮರಣ ಭಯ ಎನ್ನುವುದು ಎಲ್ಲ ಜೀವಿಗಳಿಗೂ ಕೂಡ ಇರ್ತದೆ ಅದು ಮೂಲಭೂತವಾಗಿರ್ತದೆ ರೂಟಲ್ಲಿರ್ತದೆ ಬೇರು ನಮ್ಮ ಅಸ್ತಿತ್ವದ ಅತ್ಯಂತ ಆಳದಲ್ಲಿ ಇರ್ತದೆ ಅದು ಯಾವ ಭಯ ಹೋದರೂ ಕೂಡ ಇದೊಂದು ಹೋಗೋದಿಲ್ಲ ಎಷ್ಟೇ ಧೈರ್ಯಶಾಲಿಯಾಗಿರಲಿ ಕತ್ಲಲ್ಲಿ ಯಾವ ಬೆಳಕು ಇಲ್ಲದೆ ಒಬ್ಬಂಟಿಯಾಗಿ ಹೋಗುವಾಗ ಒಂದು ಹಗ್ಗವನ್ನು ನೋಡಿಬಿಟ್ರೆ ಹಾವು ಅಂತ ಹೇಳಿ ಮೆಟ್ಟಿ ಬಿದ್ದು ನೆಗೆದು ಬಿಡ್ತಾನೆ ಅವನು ಎಷ್ಟೇ ಧೈರ್ಯ ಶೈಲಿಯಾಗಿರಲಿ ಅದು ಹಗ್ಗ ಅದು ಆ್ಯಕ್ಚುಲಿ ಆದರೆ ಅವನಿಗೆ ಗೊತ್ತಿಲ್ಲ ಕಾಣಿಸ್ತಾ ಇಲ್ಲ ಕತ್ತಲ ಅಲ್ವಾ ನಿಜವಾಗಿ ಅಲ್ಲಿ ವಸ್ತು ಇಲ್ಲ ಹಾವು ಇಲ್ಲವೇ ಹಾವಿನ ಒಂದು ಭ್ರಾಂತಿ ಅಷ್ಟೇ ಮತ್ತೆ ಭಯ ಇಲ್ಲಿತ್ತು ಇವನ ವ್ಯಕ್ತಿತ್ವದ ಆಳದಲ್ಲಿ ಇತ್ತು ಅದಕ್ಕೆ ಅಭಿನಿವೇಶ ಅಂತ ಹೆಸರು ಇದು ಯಾವಾಗ ಹೊರಟು ಹೋಗುತ್ತೆ ಅಂತಂದರೆ ವ್ಯಕ್ತಿಗೆ ನಾನು ವ್ಯಕ್ತಿಯಲ್ಲ ನಾನು ಆತ್ಮ ನಾನು ಹೊಟ್ಟಿಲ್ಲ ಆದ್ದರಿಂದ ಸಾಯುವುದೂ ಇಲ್ಲ ಇದು ಅರ್ಥವಾದರೆ ಸಾಲದು ಯಾವಾಗ ಸಾಕ್ಷಾತ್ತಾಗಿ ಒಬ್ಬನಿಗೆ ಅನುಭವ ಆಗಲೇ ಅವನಿಗೆ ಮರಣದ ಭಯ ಹೊರಟು ಹೋಗುತ್ತೆ ಅದೇ ಅಭಯ ಅಭಯಸ್ಯ ಪಾರಂ ಪಾರಮ್ ಅಂದರೆ ಕೊನೆ ಅಂತ್ಯ ಅಥವಾ ಇನ್ನೊಂದು ದಡ ಅಂತ ಹೇಳ್ತೇವೆ ಈ ಭಯ ಎನ್ನುವುದೆಲ್ಲ ಹೊರಟು ಹೋಗೋದು ಯಾವಾಗ ಅಂತ ಅಂದರೆ ಆತ್ಮಸಾಕ್ಷಾತ್ಕಾರವನ್ನು ಹೊಂದಿದಾಗ ಸ್ತೋಮಂ ಸ್ತೋಮ ಅಂದರೆ ಸ್ತುತ್ಯರ್ಹವಾದದ್ದು ಯಾಕಂದರೆ ಯಾರ್ಯಾರು ಈ ಆತ್ಮವಿದ್ಯೆಯನ್ನು ಪಡೆದಿದ್ದಾರೋ ಅವರೆಲ್ಲರ ಅನುಭವ ಅದು ಆತ್ಮವಸ್ತುವಿಗೆ ಹೋಲಿಸಿದರೆ ಈ ಮರ್ತ್ಯಲೋಕಾಗಲಿ ಸ್ವರ್ಗ ಲೋಕ ಆಗಲಿ ಎಲ್ಲ ಅತ್ಯಂತ ಕನಿಷ್ಠವಾದದ್ದು ತುಚ್ಛವಾದದ್ದು ಚಿಕ್ಕದು ಲೆಕ್ಕಕ್ಕೆ ಇಲ್ಲ ಧೂಳಿನ ಹಾಗೆ ಆದ್ದರಿಂದ ಅದನ್ನು ಸ್ತುತಿ ಮಾಡ್ತಾರೆ ಸ್ತೋಮಂ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಸಣ್ಣ ಒಂದು ಘಟನೆ ಬರುತ್ತದೆ ಅಮೇರಿಕಕ್ಕೆ ಹೋಗಿದ್ದರು ಅಲ್ಲಿ ಹೋಗಿ ಭಾಷಣ ಮಾಡಿ ಸಾಕಷ್ಟು ಕಡೆ ಉಪನ್ಯಾಸ ಕೊಟ್ಟು ಆಧ್ಯಾತ್ಮಿಕ ಚಲನೆ ಅತ್ಯಂತ ಪ್ರಸಿದ್ಧರಾಗಿ ಮರಳಿ ಬರ್ತಾರೆ ಕೆಲವು ಕಾಲ ಭಾರತದಲ್ಲೆಲ್ಲ ಓಡಾಡಿ ಇಲ್ಲಿ ಸಾಕಷ್ಟು ಕೆಲಸಗಳಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸಲ ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಹೋಗುವಾಗ ಜೊತೆಗೆ ಸಿಸ್ಟರ್ ನಿವೇದಿತ ಕೂಡ ಇದ್ದರು ಈಗ ಸಿಸ್ಟರ್ ನಿವೇದಿತಾ ಅವರ ನೂರ ಐವತ್ತನೇ ಜನ್ಮಶತಾಬ್ಧಿಯನ್ನು ಈಗ ಆಚರಿಸ್ತಾ ಇದ್ದೀವಿ ಹಾಗಾಗಿ ನೆನಪು ಮಾಡಿಕೊಳ್ಳೋದು ಭಾಳ ಒಳ್ಳೆಯದೇ ಸಿಸ್ಟರ್ ನಿವೇದಿತಾ ಮತ್ತು ಸ್ವಾಮಿ ವಿವೇಕಾನಂದರು ಹಡಗನಲ್ಲಿ ಹೋಗ್ತಾ ಇದ್ದರು ಆಗ ಇನ್ನೂ ಕೂಡ ಏರೋಪ್ಲೇನ್ ಬಂದಿರಲಿಲ್ಲ ಹೋಗ್ತಾ ಇರಬೇಕಾದ್ರೆ ಹಡಗಿನಲ್ಲಿ ಡೆಕ್ ಅಂತ ಇರ್ತದೆ ಅದರ ಹೊರಭಾಗ ಒಳಕ್ಕೆ ಕೋಣೆಗಳೆಲ್ಲ ಒಳಗಡೆ ಇರ್ತವೆ ಹೊರಭಾಗದಿಂದ ನಿಂತುಕೊಂಡು ವಿಶಾಲವಾದ ಸಮುದ್ರವನ್ನು ನೋಡಬಹುದು ರಾತ್ರಿ ಹೊತ್ತು ಸ್ವಾಮಿಜಿ ಒಬ್ಬರೇ ನಿಂತಿದ್ರಂತೆ ಆಗ ನಿವೇದಿತ ಬಂದಲು ಬಂದು ನೋಡ್ತಾ ಇದ್ರಂತೆ ಅದ್ಭುತವಾದಂಥ ಬೆಳದಿಂಗಳು ಹುಣ್ಣಿಮೆ ಬೇಕೇನೋ ಎಲ್ಲ ಕಡೆ ಹಾಲಿನ ಹಾಗಿ ಅದು ಬೇರೆ ಸಮುದ್ರ ವಿಶಾಲವಾದ ಸಮುದ್ರ ಆಮೇಲೆ ಅನಂತವಾದ ಆಕಾಶ ಎರಡು ನೀಲಿಯಾಗಿ ಕಾಣಿಸ್ತಾಯಿವೆ ಚಂದ್ರ ಬೆಳಗ್ತಾಯಿದ್ದಾನೆ ಎಲ್ಲೆಡೆ ಬೆಳೆದಿಂಗಳು ಹಬ್ಬಿದೆ ಅದನ್ನು ನೋಡಿ ಬಹಳ ಆನಂದಾಗಿ ನಿವೇದಿತಾ ಹೇಳಿದಂತೆ ಎಷ್ಟು ಅದ್ಭುತವಾಗಿದೆ ಸ್ವಾಮೀಜಿ ಈ ದೃಶ್ಯ ಆಗ ಸ್ವಾಮೀಜಿ ನಕ್ಕು ಒಂದು ಮಾತು ಹೇಳಿದ್ರಂತೆ ನಿನಗೆ ಬ್ರಹ್ಮಜ್ಞಾನ ಆಗಿಬಿಟ್ರೆ ಇದು ಎಷ್ಟು ಅಲ್ಪ ಅಂತ ಆಗ ಅರ್ಥ ಅಲ್ಲಿವರೆಗೆ ಇದು ಅರ್ಥ ಆಗೋದಿಲ್ಲ ಅಂತ ನಾವು ಕೇವಲ ಊಹಿಸ್ಕೋಬಹುದು ಆ ಸ್ಥಿತಿ ಎಂಥದ್ದು ನಮ್ಗೆ ಅಲ್ಲಿವರೆಗೂ ಅರ್ಥ ಆಗುವುದಿಲ್ಲ ಹಾಗೆ ಸ್ತೋಮ ಅಂತಂದ್ರೆ ಬಗೆ ಬಗೆಯಾಗಿ ಅನುಭವ ಆದವರೆಲ್ಲ ಯಾವ್ಯಾವುದೋ ರೀತಿಯಲ್ಲಿ ಅದನ್ನು ವರ್ಣಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನಿಜವಾಗ ಅದರ ಅನುಭವ ಏನು ಯಾರಿಗೂ ಹೇಳುವುದಕ್ಕೆ ಸಾಧ್ಯ ಇಲ್ಲ ಸ್ತೋಮಂ ಮಹದುರುಗಾಯಂ ಮಹತ್ ಅಂದರೆ ದೊಡ್ಡದಾಗಿರುವಂಥದ್ದು ಬೃಹತ್ತಾಗಿರುವಂಥದ್ದು ನಾವು ದೊಡ್ಡದು ಬೃಹತ್ತು ಅಂತಂದರೆ ಹೇಗೆ ಕಲ್ಪಿಸಿಕೊಳ್ತೇವೆ ದೊಡ್ಡದಂದರೆ ಏನಿರ್ಬೋದು ವಿಶಾಲ ದೊಡ್ಡ ಒಂದು ಬೆಟ್ಟ ಹಿಮಾಲಯ ನೋಡಿದ್ದವರು ಅದನ್ನು ಕಲ್ಪಿಸ್ಕೊಳ್ತಾರೆ ಹಿಮಾಲಯ ನೋಡದವರು ನಮ್ಮಲ್ಲಿ ಇರುವಂಥ ಪಶ್ಚಿಮ ಬೆಟ್ಟವನ್ನು ಪಶ್ಚಿಮ ಘಟ್ಟದ ಬೆಟ್ಟಗಳನ್ನು ನೋಡಿ ಅದೇ ದೊಡ್ಡದು ಅಂತ ಭಾವಿಸ್ಕೊಳ್ಬೇಕು ಅಥವಾ ವಿಶಾಲವಾದ ಒಂದು ಸಾಗರ ಇಷ್ಟೆ ಎಷ್ಟು ಸೀಮಿತವಾದದ್ದು ನೋಡಿ ಆದರೆ ಹಿಮಾಲಯದಲ್ಲಿ ಒಂದಕ್ಕಿಂತ ಒಂದೊಂದು ವಿಶಾಲವಾದ ಅತಿ ಎತ್ತರವಾದ ಶಿಖರಗಳು ಕಾಣುವಾಗ ಅದ್ಭುತ ನಾವು ನಮ್ಮನ್ನೇ ಮರೆತು ಆದರೆ ಈ ಜಗತ್ತಿನ ಯಾವುದೇ ವಸ್ತುವನ್ನು ನೀವು ತೆಗೆದುಕೊಳ್ಳಿ ಆತ್ಮ ವಸ್ತುವಿನ ಮುಂದೆ ಅತ್ಯಂತ ಕುಬ್ಜ ಇದನ್ನೆಲ್ಲರೂ ಕೂಡ ಆತ್ಮನನ್ನು ಕಂಡವರೆಲ್ಲ ಹೇಳ್ತಾರೆ ಅದಕ್ಕೆ ಯಾವುದನ್ನು ಹೋಲಿಸುವ ಹಾಗಿಲ್ಲ ಈ ಜಗತ್ತೇ ಅತ್ಯಲ್ಪ ಅಂತ ಅದನ್ನು ಧೂಳಿಗೆ ಸಮಾನ ಅಂತ ಹೇಳ್ತಾರೆ ಆದ್ದರಿಂದ ಮಹತ್ ಉರುಗಾಯಂ ವಿಸ್ತೀರ್ಣ ಗತಿಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ ವಿಸ್ತೀರ್ಣ ಗತಿಯುಳ್ಳ ಅಂದರೆ ವಿಶಾಲವಾದದ್ದು ಮಹತ್ ಅಂತಂದರೆ ಎತ್ತರವಾದದ್ದು ಅಂತ ನಾವು ಊಹಿಸಿಕೊಳ್ಬಹುದು ಪರ್ವತದ ಹಾಗೆ ಬರೆ ಎತ್ತರಷ್ಟೆಲ್ಲ ವಿಶಾಲವೂ ಆಗಿದೆ ಎಷ್ಟು ವಿಸ್ತಾರ ಹೋದಷ್ಟು ಹೋದಷ್ಟು ಮುಗಿತಾ ಇಲ್ಲ ಎಲ್ಲ ದಿಕ್ಕುಗಳಲ್ಲಿ ಕೂಡ ಅನಂತವಾದದ್ದು ಅಂಥದ್ದು ಇದು ಮಹದು ಗುರುಗಾಯಂ ಪ್ರತಿಷ್ಠಾ ಪ್ರತಿಷ್ಠಾಂ ಪ್ರತಿಷ್ಠೆ ಅಂತಂದರೆ ಎಲ್ಲದಕ್ಕೂ ಆಧಾರಭೂತವಾಗಿ ಇರತಕ್ಕಂತದ್ದು. ಅದು ಇಲ್ಲದಿದ್ದರೆ ಯಾವುದೂ ಇಲ್ಲ ಪ್ರತಿಯೊಂದಕ್ಕೂ ಅಸ್ತಿತ್ವ ಬಂದಿರುವುದೇ ಇದರಿಂದಾಗಿ ಆದ್ದರಿಂದ ಪ್ರತಿಷ್ಠೆ ಆಗಲೇ ಒಂದು ಸಲ ಜಗತಃ ಪ್ರತಿಷ್ಠಾಂಥ ಹೇಳಿದ್ದಾರೆ ಇನ್ನೊಂದು ಸಲ ಅದನ್ನೇ ಇಲ್ಲಿ ವಿಸ್ತರಿಸಿ ಹೇಳ್ತಾ ಇದ್ದಾರೆ ಕುರುಗಾಯಂ ಪ್ರತಿಷ್ಠಾಂ ದೃಷ್ಟ್ ಅದನ್ನು ಕಂಡು ಅಂತ ಹೇಳ್ತಾರೆ ಅದನ್ನು ನೋಡಿ ಅಂತ ನೋಡಿ ಅಂತ ಇಲ್ಲಿ ಅಂತ ಅಂದರೆ ಅವ್ರು ನಿನ್ನ ನೋಡೋಕ್ಕೇನು ಉಳಿದಿಲ್ವಲ್ಲ ಅದನ್ನು ಭಾವಿಸಿಕೊಂಡು ಅಂತ ನಾವು ತಿಳ್ಕೊಳ್ಬೇಕಷ್ಟೆ ಶಾಸ್ತ್ರದಿಂದ ಓದಿದ್ದಿರಬಹುದು ಅಥವಾ ಗುರುಗಳಿಂದಲೋ ಆಚಾರ್ಯರಿಂದಲೋ ಕೇಳಿ ತಿಳ್ಕೊಂಡಿರಬಹುದು ಆ ಆತ್ಮನ ವಿಚಾರವಾಗಿ ಇದನ್ನೆಲ್ಲ ಊಹಿಸಿಕೊಂಡು ಭಾವಿಸಿಕೊಂಡು ವಿವೇಚನೆಯಿಂದ ಧೃತ್ಯ ಧೃತಿ ಧೃತಿ ಅಂದರೆ ಬುದ್ಧಿ ಧೀ ಎನ್ನುವುದೇ ಮೂಲ ಪದ ಬುದ್ಧಿ ಉಪಯೋಗಿಸಿಕೊಂಡು ವಿವೇಚನೆ ಮಾಡಿ ಧೃತ್ಯ ಧೀರ ಧೀರನಾದ ಬುದ್ಧಿವಂತನಾದ ನಚಿಕೇತಹ ಎಲೆಯ ನಚಿಕೇತನೆ ಅತ್ಯಸ್ರಾಕ್ಷಿಹಿ ಬಿಟ್ಟು ಬಿಟ್ಟಿದ್ದೀಯಾ ಯಾವುದನ್ನು ಉಳಿದ ಎಲ್ಲವನ್ನೂ ಕೂಡ ಯಾವ ಯಾವ ಆತ್ಮ ವಸ್ತುವನ್ನು ಬಿಟ್ಟು ಬೇರೆ ಇದೆಯೋ ಅದೆಲ್ಲವನ್ನು ಬಿಟ್ಟಿದ್ದೀಯಾ ಇಡಿ ಭೂಮಂಡಲದ ರಾಜನೀನಾಗ್ತೀಯಾ ಅಂತಲೂ ಕೂಡ ಆಸೆ ಹುಟ್ಟಿಸಿಬಿಟ್ಟಿದ್ದ ಯಮ ಸಣ್ಣ ಪುಟ್ಟ ವಿಷಯ ಬಿಡಿ ಇಡೀ ಜಗತ್ತಿಗೆ ನೀನು ಒಡೆಯನಾಗ್ತೀಯ ಮಹಾಭೂಮವು ನಚಿಕೇತ ಸ್ವಮೇಧಿ ಅಂತ ಹೇಳ್ತಾನೆ ಅದನ್ನೇ ಬಿಟ್ಟು ಬಿಟ್ಟಿದೆಯಲ್ಲ ನೀನು ಅಂತ ಅವನ ತ್ಯಾಗ ಬುದ್ಧಿಯನ್ನು ಕುರಿತು ಇಷ್ಟೆಲ್ಲ ವಿವರವಾಗಿ ಅವನು ಹೇಳ್ತಾನೆ ಶಂಕರಾಚಾರ್ಯರು ಬಹಳ ಚೆನ್ನಾಗಿದ್ದನ್ನು ಹೇಳ್ತಾರೆ ನೋಡಿ ಅಹೋಬತ ಅನುತ್ತಮ ಗುಣಸಿ ಆಹಾ ಎಂಥ ಗುಣಶಾಲಿಯಾಗಿರುವೆ ನೀನು ಅಂತ ಹೊಗಳಿ ನಚಿಕೇತನನ್ನು ಯಮ ಹೇಳ್ತಾನೆ ಅಂತ ಹೇಳ್ತಾರೆ ಮುಂದಿನ ಮಂತ್ರದಲ್ಲಿ ಇದೇ ವಿಚಾರವನ್ನು ಹೇಳ್ತಾನೆ ಆತ್ಮವಿಚಾರವನ್ನು ಕುರಿತು ಇನ್ನಷ್ಟು ಅನೇಕ ಬಗೆಯ ವಿಶೇಷಣಗಳು ಇಲ್ಲಿವೆ ತುರ್ದರ್ಶಂ ಗೂಢ ಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವ ಧೀರೋ ಹರ್ಷ ಜಹಾತಿ ಬಹಳ ಪ್ರಸಿದ್ಧವಾದ ಮಂತ್ರ ಉಪನಿಷತ್ತಿನ ಅನೇಕ ಮಂತ್ರಗಳು ಕೇವಲ ಒಂದು ಸಲ ಓದೋದಕ್ಕೆ ಮಾತ್ರ ಇರುವಂಥದ್ದಲ್ಲ ಹಲವು ಸಲ ಓದಬಹುದು ಹಲವು ಬಾರಿ ಮನನ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಧ್ಯಾನಿಸಬೇಕು ಕೆಲವೊಂದೊಂದು ಮಂತ್ರಗಳನ್ನು ದೀರ್ಘಕಾಲ ಧ್ಯಾನಿಸಿದಾಗ ಹೊಸ ಹೊಸ ಹೊಸ ಅರ್ಥಗಳು ಬರ್ತವೆ ಅನುಸಂಧಾನ ಮಾಡ್ತಾ ಮಾಡ್ತಾ ಒಂದು ದೊಡ್ಡ ಒಂದು ಸಾಧನೆಯೇ ಆಗುತ್ತದೆ ಕೆಲವು ಮಂದಿ ಸಂತರುಗಳು ಭಗವದ್ಗೀತೆ ಮತ್ತು ಉಪನಿಷತ್ತಿನ ಕೆಲವು ಮಂತ್ರಗಳ ಮೇಲೆ ಗಂಟೆಗಟ್ಟಲೆ ಅಲ್ಲ ಅನೇಕ ತಿಂಗಳು ದೀರ್ಘವಾದ ಧ್ಯಾನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ಅಲ್ಲಿ ಇರುವುದು ಕೇವಲ ಭಾವನೆ ಅಷ್ಟೆ ಒಂದು ಭಾವನೆ ಇರುತ್ತದೆ ಆ ಭಾವನೆಯ ಒಂದು ಸಣ್ಣ ಎಳೆಯನ್ನೇ ಹಿಡ್ಕೊಂಡು ಹಿಡ್ಕೊಂಡು ಅದನ್ನೇ ನಿರಂತರ ಚಿಂತಿಸ್ತಾ ಧ್ಯಾನ ಮಾಡಿದಾಗ ಆ ವಿಚಾರ ತನ್ನ ನಿಜವಾದ ಅರ್ಥವನ್ನು ಬಿಟ್ಟುಕೊಡುವುದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಯಾಕಂದರೆ ಶಬ್ದಕ್ಕೆ ಇರುವ ಅರ್ಥ ಅದಷ್ಟೇ ಅದರ ವ್ಯಾಪ್ತಿಯಿಂದ ನಾವು ತಿಳ್ಕೊಳ್ಬಾರ್ದು ಉದಾಹರಣೆಗೆ ತಮ್ ದುರ್ದರ್ಶಂ ಗೂಢ್ ಅಂತ ಬರುತ್ತೆ ಇದರಲ್ಲಿ ಏನು ಗೂಢ ಅಂತಂದರೆ ನಿಗೂಢವಾದ ರಹಸ್ಯವಾದ ಅಂತ ಶಬ್ದಕ್ಕೆ ಅರ್ಥ ಗೂಢಂ ಗಹನಂ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಗಹನವಾದದ್ದು ಅಂತಂದರೆ ಏನು ಆಳವಾದದ್ದು ಗೂಢವಾದದ್ದು ಇದನ್ನೇ ದೀರ್ಘಕಾಲ ಚಿಂತಿಸ್ತಾ ಹೋದರೆ ಈ ಅರ್ಥದ ಬೇರೆ ಬೇರೆ ಎಳೆಗಳು ಗೋಚಾರವಾಗ್ತವೆ ಹೊರಗಿಂದ ಕಾಣಿಸುವಾಗ ಒಂದು ಗುಹೆ ಕಾಣಿಸ್ತದೆ ಪರ್ವತದ ಬಳಿ ಅದರ ಬಾಗಿಲು ಹತ್ರ ನಿಂತರ ಏನು ಕತ್ತಲಾಗಿ ಒಳಗಡೆ ಹೋಗೋಕ್ಕೆ ಒಂದು ದಾರಿ ಅಷ್ಟೇ ಕಾಣೋದು ನೀವು ಸ್ವಲ್ಪ ಧೈರ್ಯವಹಿಸಿ ಒಳಕ್ಕೆ ಹೋದರೆ ಟಾರ್ಚನ್ನೊಂದು ಹಿಡ್ಕೊಂಡು ಇನ್ನಷ್ಟು ಒಳಗೆ ಹೋಗ್ತೀರಿ ಅಲ್ಲಿ ಇನ್ನೊಂದು ದಾರಿ ಕಾಣಿಸ್ತದೆ ಮತ್ತಷ್ಟು ಹೋಗ್ತೀರಿ ಹೋಗ್ತೀರಿ ಹೋಗ್ತೀರಿ ಎಷ್ಟು ಹೋಗ್ತೀರಿ ಗೊತ್ತಿಲ್ಲ ಈ ಧ್ಯಾನ ಅಂದರೆ ಹಾಗೇ ಕೇವಲ ಆ ಗುಹೆಯ ಹೊರಬಾಗಿಲಿನ ಹಾಗೆ ಒಂದು ಸಣ್ಣ ಒಂದು ಸೂಚನೆಯನ್ನಷ್ಟೇ ನಿಮಗೆ ಇಲ್ಲಿ ಉಪನಿಷತ್ತು ನೀಡುತ್ತದೆ ಮುಂದಿನ ಕಾರ್ಯ ನಿಮ್ಮದು ನಿರಂತರ ಧ್ಯಾನಿಸ್ತಾ ಧ್ಯಾನಿಸ್ತಾ ದೀರ್ಘವಾದ ಅರ್ಥದ ಒಂದು ಪರಂಪರೆಯಲ್ಲಿ ಹೊರಡುತ್ತದೆ ಅದು ಧ್ಯಾನದಿಂದ ಮಾತ್ರ ದಕ್ಕುವಂತದು. ಸಾಧನೆಯಿಂದ ಮಾತ್ರವೇ ಅದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ ಇದಕ್ಕೆ ಯೋಗ್ಯವಾದಂಥ ಕೆಲವು ಮಂತ್ರಗಳಿವೆ ಕೆಲವು ವಿಶೇಷವಾದ ಮಂತ್ರಗಳು ಅಲ್ಲಿ ಆತ್ಮವಸ್ತುವಿನ ವಿವರಣೆ ಸಿಗುತ್ತವೆ ಆತ್ಮವಿಚಾರವನ್ನು ಕುರಿತು ಸಾವಿರ ಗಟ್ಟಲೆ ಪುಟ ಬರೆದಂಥ ಗ್ರಂಥಗಳು ಎಷ್ಟೋ ಸಿಗ್ತವೆ ಆದರೆ ಅದೆಲ್ಲ ಅನುಭವದ ಆಧಾರದಲ್ಲಿ ಬಂದದ್ದು ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಉಪನಿಷತ್ತು ಮತ್ತು ಕೆಲವು ಇಂತ ಗ್ರಂಥಗಳಿವೆ ಭಗವದ್ಗೀತೆ ಆಗಿರ್ಬೋದು ಅಂಥ ಕೆಲವೇ ಕೆಲವು ಗ್ರಂಥಗಳಲ್ಲಿ ಮಾತ್ರ ಅನುಭವದ ನೇರ ವಿವರಣೆ ಇದೆ ಈಗಲೇ ಹೇಳಿ ಆತ್ಮ ವಸ್ತುವಿನ ಆ ಅನುಭವ ಎಂಥದ್ದು ಸ್ಥಿತಿ ಎಂಥದ್ದು ವಿವರಿಸುವುದಕ್ಕೆ ಸಾಧ್ಯ ಇಲ್ಲ ಆದರೆ ಉಪನಿಷತ್ತುಗಳು ಮತ್ತು ಇತರ ಕೆಲವು ಗ್ರಂಥಗಳು ಕಾವ್ಯಾತ್ಮಕವಾದ ರೀತಿಯಲ್ಲಿ ಕಾವ್ಯ ಅಂದರೆ ನಿಮಗೆ ನೇರವಾಗಿ ಹೇಳೋದು ಕಾವ್ಯ ಅಲ್ಲ ಅದು ಬಗೆ ಬಗೆಯ ಅಲಂಕಾರಗಳು ಬಗೆ ಬಗೆಯ ವಕ್ರೋಕ್ತಿಗಳು ಹಲವು ರೀತಿ ಟ್ವಿಸ್ಟಡ್ ಅಂತ ಹೇಳ್ತಾರಲ್ಲ ಹೇಳುವುದನ್ನು ಬೇರೆ ಬೇರೆ ಕ್ರಮದಲ್ಲಿ ಬೇರೆ ಬೇರೆ ಸೌಂದರ್ಯಾತ್ಮಕವಾದ ಕೆಲವೊಂದು ಕ್ರಮಗಳಿಂದ ತಂತ್ರಗಳಿಂದ ಎಲ್ಲ ಹೇಳಿದರೆ ಅದು ಕಾವ್ಯ ಅನ್ನಿಸಿಕೊಳ್ತದೆ ಪರಿಣಾಮಕಾರಿಯಾಗಿರ್ತದೆ ಒಂದು ಶಬ್ದದಲ್ಲೇ ನೂರಾರು ಅರ್ಥಗಳನ್ನು ಹೊರಡಿಸುವ ಶಕ್ತಿಯನ್ನು ಅದರಲ್ಲಿ ಕವಿ ತುಂಬುತ್ತಾನೆ ಆ ಟೆಕ್ನಿಕ್ ತಂತ್ರವನ್ನು ಉಪಯೋಗಿಸಿಕೊಂಡು ಉಪನಿಷತ್ತುಗಳಲ್ಲಿ ಮತ್ತು ಕೆಲವು ಶಾಸ್ತ್ರಗ್ರಂಥಗಳಲ್ಲಿ ಅದೇ ರೀತಿಯಲ್ಲಿ ನಮ್ಮಲ್ಲಿರುವ ಅನೇಕ ದೊಡ್ಡ ಸಂತರಗಳ ಹಾಡುಗಳಲ್ಲಿ ಭಜನೆಗಳಲ್ಲಿ ಕೂಡ ಬರ್ತವೆ ಅಲ್ಲಿ ಮಾತ್ರ ಲಭ್ಯ ಇರುವಂಥ ಈ ರೀತಿಯ ಕೆಲವು ವರ್ಣನೆಗಳನ್ನು ದೀರ್ಘಕಾಲ ಧ್ಯಾನಿಸಬೇಕು ಅಂತ ಹೇಳ್ತಾರೆ ಅಂಥ ಒಂದು ಮಂತ್ರ ಇದು ತಮ್ಮ ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ ಗುಹಾಹಿತ ಗಹ್ವರೆಷ್ಠ ಪುರಾಣ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವ ಧೀರೋ ಜಹಾತಿ. ಇದರ ಸರಳವಾದ ಅರ್ಥವನ್ನು ಮಾತ್ರ ಈಗ ನೋಡೋದಕ್ಕೆ ಸಾಧ್ಯ ಇದೆ ಸಮಯ ಕಡಿಮೆ ಇದೆ ತಂ ಅಂದರೆ ತಮ್ಮ ಅಂದರೆ ಅವನನ್ನು ಅಂತ ಅರ್ಥ ಯಾರನ್ನು ಆತ್ಮವನ್ನು ಆತ್ಮನನ್ನು ಅಂತಲೂ ಕೂಡ ಕರಿಬಹುದು. ನಿಜವಾಗಿ ನಿಜವಾದ ಅರ್ಥದಲ್ಲಿ ಅದು ವ್ಯಕ್ತಿ ಅಲ್ಲ ಅದು ಆದರೂ ಕೂಡ ಹೇಳುವಾಗ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ವ್ಯಕ್ತಿಯ ರೂಪ ಬೇಕಲ್ಲ ಅಂತ ಆತ್ಮ ಬ್ರಹ್ಮ ಅಂತ ಒಂದು ವ್ಯಕ್ತಿ ಅಂತ ನಾವು ಕಲ್ಪಿಸ್ಕೊಳ್ತೇವೆ ನಿಜವಾಗಿ ನೋಡಿದರೆ ಅದು ನಿರಾಕಾರ ನಿರ್ಗುಣ ಅದಕ್ಕೆ ಆಕಾರ ಇಲ್ಲ ತಮ್ಮ ದುರ್ದರ್ಶಂ ದುರ್ದರ್ಶಂ ಅಂತಂದರೆ ನೋಡುವುದಕ್ಕೆ ಸಾಧ್ಯ ಇಲ್ಲದ್ದು ಆಕಾರ ಇಲ್ಲದ ಮೇಲೆ ನೋಡೋದು ಹೇಗೆ ಆಕಾರವನ್ನು ಮೀರಿದ್ದು ಅಂತ ಅರ್ಥ ನಮಗೆ ಈ ಪ್ರಪಂಚದ ಆಕಾರವನ್ನು ಬಿಟ್ಟು ಬೇರೆ ಏನನ್ನು ಊಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾವು ಏನನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ್ರೂ ಒಂದು ಆಕಾರ ಬರಲೇಬೇಕದು ನೀವು ಕೇಳಬಹುದು ಹಾಡು ಇದೆಯಲ್ಲ ಅದಕ್ಕೆಲ್ಲೇ ಆಕಾರ ನಾದ ನಾದ ಕೂಡ ಒಂದು ರೂಪವೇ ಅಥವಾ ಸ್ಪರ್ಶ ಅಂತ ಹೇಳ್ತೀವಿ ಇಂದ್ರಿಯದ ಎಲ್ಲ ಇಂದ್ರಿಯಗಳ ಯಾವುದೇ ಬಗೆಯ ಒಂದು ಅನುಭವ ತೆಗೆದುಕೊಂಡ್ರು ಅದನ್ನೆಲ್ಲ ಒಂದು ಆಕಾರ ಅಂತ ಹೇಳ್ಬೋದು ನಾವು ಅಂಥ ಎಲ್ಲ ಆಕಾರವನ್ನು ಕೂಡ ಮೀರಿದ್ದೇ ನಿರಾಕಾರ ಅಂಥ ದುರ್ದರ್ಶನಾದ ಗೂಢವಾದ ಗೂಢ ಅನುಪ್ರವಿಷ್ಟಂ ಅಂದ್ರೆ ಗೂಢಂ ಅನುಪ್ರವಿಷ್ಟಂ ಗೂಢವನ್ನು ಹೊಕ್ಕಿರುವುದು ಅಂದ್ರೆ ರಹಸ್ಯವಾಗಿರತಕ್ಕಂಥದ್ದು ಗುಹಾಹಿತಂ ಗುಹೆ ಅಂತಂದ್ರೆ ಹೃದಯ ಗುಹೆ ಅಂತಲೂ ಹೇಳ್ತಾರೆ ಜೀವಿಗಳ ಅಂತರಂಗದಲ್ಲಿ ಗೂಢವಾಗಿ ಇಡಲ್ಪಟ್ಟದ್ದು ಗುಹಾಹಿತಂ ಗಹ್ವರೇಷ್ಠ ಮತ್ತೆ ಅದೇ ಹೇಳ್ತಾ ಇದ್ದಾರೆ ಗಹ್ವರದಲ್ಲಿ ಗುಹೆ ಗಹ್ವರ ಪುರಾಣಂ ಪುರಾತನವಾದದ್ದು ಎಲ್ಲಕ್ಕಿಂತ ಹಳೆಯದು ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಅಧ್ಯಾತ್ಮ ಯೋಗದಿಂದ ಅಧಿಗಮ ಅಂದರೆ ಅಧಿಗಮ ಅಂದರೆ ಪಡೆಯುವುದು ಅಧ್ಯಾತ್ಮ ಯೋಗದಿಂದ ಪಡೆಯತಕ್ಕಂಥ ದೇವಂ ದಿವ್ಯವಾದದ್ದೇ ದೇವ ಯಾವುದು ಬೆಳಗುತ್ತದೆಯೋ ಅದೇ ದೇವ ಅಂಥ ಈ ದೇವನನ್ನು ಮತ್ವ ತಿಳಿದುಕೊಂಡು ಧೀರ ಯಾರು ಬುದ್ಧಿವಂತನು ತಿಳಿದುಕೊಂಡು ಹರ್ಷಶೋಕವು ಜಹಾತಿ ಅವನ ದುಃಖ ಮತ್ತು ದುಃಖ ಮತ್ತು ಸುಖ ಈ ದ್ವಂದ್ವಗಳಿವೆಯಲ್ಲ ಜಗತ್ತಿನ ದ್ವಂದ್ವ ನಾನಾ ಬಗೆಯ ಅನುಭವಗಳು ಅದನ್ನೆಲ್ಲ ಕಳೆದುಕೊಳ್ತಾನೆ ಎಲ್ಲ ಬಗೆಯ ಈ ಏರುಪೇರುಗಳು ಇರುವ ಜಗತ್ತಿನ ನಾನಾ ಪ್ರಪಂಚದ ಅನುಭವಗಳನ್ನೆಲ್ಲ ಅವನು ಪರಿಪೂರ್ಣತೆಯನ್ನು ಹೊಂದುತ್ತಾನೆ ಈ ಮಂತ್ರ ಹೇಳುತ್ತೆ ಮುಂದಿನ ವಾರ ನೋಡೋಣ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸರಕೃಷ್ಣರ್ಪಣಮಸ್ತು